ಮುಂದೆ ವರುಣನನ್ನು ಸ್ತೋತ್ರ ಮಾಡ್ತಾನೆ ಲೋಕಮಾತೆಯ ಪಡೆದು ನೀ ಜಗದೇಕ ಇತ್ತ ಕಾರಣ ಶ್ರೀ ಕುಮಾರಿ ಸಮೇತ ನಿನ್ನ ಮಂದಿರದಿ ಆ ಕಮಲ ಭವಮುಖರು ಬೆಡದೆ ಪರಾಕೆನು ತನ್ನ ಇಂದಿಹರು ಗುಣರತ್ನಾಕರನೇ ಬಣ್ಣಿಸಲೊಳವೆ ಕೊಡುಯಮಗೆ ಸನ್ಮುದ ಲೋಕಮಾತೆಯಾಗಿರ್ತಕ್ಕಂಥ ನೀನು ಜಗತ್ತಿನಲ್ಲಿ ಅತ್ಯಂತ ಅರ್ಹನಾಗಿರ್ತಕ್ಕಂಥ ಭಗವಂತನಿಗೆ ಧಾರೆಯರದ ಕಾರಣದಿಂದಾಗಿ ಭಗವಂತ ನಿನ್ನ ಕುಮಾರಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಸಮೇತ ನಿನ್ನ ಮಂದಿರದಲ್ಲಿ ಸದಾ ನೆಲೆಸಿದ್ದಾನೆ ಆ ಬ್ರಹ್ಮ ಮೊದಲಾಗಿರ್ತಕ್ಕಂಥವರು ನಿನ್ನನ್ನು ಬಿಡದೆ ಪರ ಹಾಕಂಥ ಸ್ತೋತ್ರ ಮಾಡ್ತಾ ನಿಂತಿದ್ದಾರೆ ಗುಣರತ್ನಾಕರನಾಗಿರ್ತಕ್ಕಂಥ ನಿನ್ನನ್ನು ವರ್ಣಿಸ್ಲಿಕ್ಕೆ ಸಾಧ್ಯನೇ ನಮಗೆ ಸಣ್ಣದವ ಕೊಡು ಉತ್ತಮವಾಗಿರ್ತಕ್ಕಂಥ ಆನಂದವನ್ನು ಕೊಡು ಕ್ಷೀರ ಸಮುದ್ರ ಮತನ ಕಾಲದಲ್ಲಿ ಪ್ರಾದುರ್ಭಾವ ಆಗಿರುವಂತಹ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಕೊರುಳಲ್ಲಿ ಮಾಲೆ ಹಾಕಿ ತಾನು ವಿಷ್ಣು ಪತ್ನಿ ಅಂತ ನಿರೂಪಣೆ ಮಾಡಿರುವಂಥ ವಿವರ ಭಾಗವತಾದಿ ಎಲ್ಲ ಪುರಾಣಗಳಲ್ಲೂ ಕೂಡ ಪ್ರಸಿದ್ಧವಾಗಿ ತಿಳಿಸಿದ್ದಾರೆ ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವಿಗೆ ದಾರೆಯರದ ಕಾರ್ಯದ ಫಲಶ್ರುತಿನೋ ಅನ್ನೋ ಹಾಗೆ ವಿಷ್ಣು ಅವನಲ್ಲಿ ಸದಾ ನೆಲೆಸಿರ್ತಾನೆ ಇದು ನಾರಾಯಣ ಶಬ್ದದ ಅರ್ಥನೇ ಆಗಿದೆ ನಾರ ಅಂದರೆ ನೀರು ನಾರಾಯಣನು ನೀರಾಯಣನೋ ಮಮಯೋನಿರಪ್ ಸಂತಸ್ಸಮುದ್ರೆ ಅಂತ ನಾರಾಯಣನು ಸಮುದ್ರದಲ್ಲಿ ಸದಾ ಸನ್ನಿಹಿತ ಅನ್ನೋದನ್ನು ಅಪೂರ್ವ ರೀತಿಯಲ್ಲಿ ವರ್ಣನೆ ಮಾಡಿರುವಂತಹ ಪದ್ಯ ಇದು ಹೀಗೆ ಭಗವಂತನ ಸಾನ್ನಿಧ್ಯದ ಫಲದಿಂದಾಗಿ ಬ್ರಹ್ಮಾದಿಗಳ ಪ್ರಶಂಸೆಗೂ ವರ್ಣ ಈ ಸದ್ಗುಣದಿಂದಾಗಿ ಅವನು ಗುಣರತ್ನಾಕರನೂ ಅಂತ ತಾತ್ಪರ್ಯ ರತ್ನಾಕರ ಅಂದರೆ ಸಮುದ್ರ ಗುಣರತ್ನಾಕರ ಅಂದರೆ ಗುಣ ಸಮುದ್ರ ಲೋಕಮಾತೆಯಾಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ಸಮುದ್ರ ಮತನ ಕಾಲದಲ್ಲಿ ಮಗಳಾಗಿ ಪಡಕೊಂಡು ನೀನು ಜಗತ್ತಿನಲ್ಲಿ ಏಕಪಾತ್ರ ಕನ್ಯಾದಾನಕ್ಕೆ ಶ್ರೀಧರ ರೂಪಾಯ ವರಾಯ ಅಂತ ಹೇಳೋಂಗೆ ಏಕಮಾತ್ರ ಮುಖ್ಯ ಅರ್ಹನಾಗಿರ್ತಕ್ಕಂಥ ಭಗವಂತನಿಗೆ ಧಾರೆಯಲ್ಲೂ ಕೊಟ್ಟಿದ್ದರಿಂದ ಪರಮಾತ್ಮ ಶ್ರೀಕುಮಾರಿ ಲಕ್ಷ್ಮಿಯ ಸಮೇತ ನಿನ್ನ ಮಂದಿರದೇ ಶ್ವೇತದ್ವೀಪದ ಅರಮನೆಯಲ್ಲಿ ಸದಾ ನೆಲೆಸಿದ್ದಾನೆ ಆ ಬ್ರಹ್ಮ ಮೊದಲಾದವರೆಲ್ಲ ನಿನ್ನ ಮನೆಯಲ್ಲಿ ಬಿಡದೆ ಪರಾಕ್ ಆ ಕಮಲ ಭವರು ಬಿಡದೆ ಪರಾಕೆನತ ನಿಂದಿಹರೋ ನಿನ್ನ ಮನೆ ಬಾಗಿಲಲ್ಲಿ ಸ್ತೋತ್ರ ಮಾಡ್ತಾ ನಿಂತಿರ್ತಾರೆ ನೀನು ಬರೀ ರತ್ನಾಕರ ಸಮುದ್ರನಲ್ಲ ಗುಣರತ್ನಾಕರ ಜ್ಞಾನ ಭಕ್ತಿಯಾದಿ ಗುಣಗಳಿಗೆ ಆಕಾರ ನೀನು ನಿನ್ನನ್ನು ಬಣ್ಣಿಸಲು ನಮಗೆ ಸಾಧ್ಯವೇ ನಮಗೆ ಉತ್ತಮವಾಗಿರ್ತಕ್ಕಂಥ ಆನಂದವನ್ನು ಕೊಡುವಂಥ ನಾರಾಯಣನನ್ನು ಉಪಾಸನೆ ಮಾಡೋರೆಲ್ಲರೂ ಮೊದಲಿಗೆ ಪೀಠಪೂಜೆಯಲ್ಲಿ ಕ್ಷೀರಸಾಗರಾಯ ನಮಃ ಅಂಥೇಳಿ ವರುಣನನ್ನು ಪೂಜೆ ಮಾಡಿ ಶ್ವೇತದ್ವೀಪಾಯ ನಮಃ ಅಂತ ವರ್ಣನ ಮನೆಗೆ ಕೈ ಮುಗಿದು ಪರಾಕ್ ಅಂತ ಹೊಗಳುತ್ತಾರೆ ದ್ವಾದಶ ಆದಿತ್ಯರಲ್ಲಿ ವರ್ಣನು ಲೋಕ ಮಾತೆಯನ್ನ ಮಗಳಾಗಿ ಪಡೆದು ಆ ಸರ್ವೋತ್ತಮನಾದ ಪರಮಾತ್ಮನಿಗೆ ಕನ್ಯಾದಾನ ಮಾಡಿದ ವರುಣನೇ ಧನ್ಯ ಅಂತ ಸ್ತೋತ್ರ ಮಾಡ್ತಾರೆ